ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಪರಮಾತ್ಮ ಸರ್ವೋತ್ತಮ ಅನ್ನೋದಕ್ಕೆ ಇನ್ನೊಂದು ಶ್ರುತಿ ವಾಕ್ಯ ಈ ರೀತಿ ಹೇಳತ್ತೆ ಏಕೋ ನಾರಾಯಣ ಸೀತ್ ನ ಬ್ರಹ್ಮ ನಚಶಂಕರ ಮಹಾಪ್ರಳಯದಲ್ಲಿ ನಾರಾಯಣ ಸರ್ವೋತ್ತಮನಾದ ಪರಮಾತ್ಮ ಒಬ್ಬನೇ ಇದ್ದ ಬ್ರಹ್ಮ ರುದ್ರ ಇಂದ್ರಾದಿ ಯಾವ ದೇವತೆಗಳು ಇರಲಿಲ್ಲ ಅವರೆಲ್ಲರೂ ನಂತರ ಭಗವಂತನಿಂದ ಜನಿಸಿದರು ಇದು ಬ್ರಹ್ಮ ರುದ್ರಾದಿಗಳಿಗಿಂತ ಸರ್ವೋತ್ತಮನಾದ ನಾರಾಯಣ ಶ್ರೇಷ್ಠ ಅದರಿಂದ ಅವನೇ ಸರ್ವೋತ್ತಮ ಅಂತ ಈ ರೀತಿಯಾಗಿ ತಿಳಿಸುತ್ತೆ ಇನ್ನೊಂದು ರೀತಿಯಾಗಿ ಕಾಟಕೋಪನಿಷತ್ತಲ್ಲಿ ಹೇಳ್ತಾರೆ ತಾರತಮ್ಯ ಹೇಳುವಂಥ ಸಂದರ್ಭದಲ್ಲಿ ಪರಮಾತ್ಮ ಉಳಿದೆಲ್ಲ ದೇವತೆಗಳಿಗಿಂತ ಮೇಲಿನವನು ಅವನ ಮೇಲೆ ಮತ್ಯಾರೂ ಇಲ್ಲ ಅನ್ನೋದನ್ನು ಶ್ರುತಿ ಹೇಳುತ್ತೆ ಇಂದ್ರಿಯೇಭ್ಯ ಪರಾಹ್ಯಾರ್ಥ ಅರ್ಥೇಭ್ಯ ಪರಂ ಮನಸಸ್ತು ಪರಾಬುದ್ಧಿಹಿ ಪರ ಬುಧಿ ಬುದ್ಧೇರಾತ್ಮ ಮಹಾನ್ ಪರ ಮಹ ಪರಮವ್ಯಕ್ತ ಅವ್ಯಕ್ತ ಪುರುಷ ಪರ ಪುರುಷಾನ್ನ ಪರಂಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ ಇಂದ್ರಿಯಭಿಮಾನಿ ದೇವತೆಗಳಿಗಿಂತ ಅರ್ಥಭಿಮಾನಿ ದೇವತೆಗಳು ಉತ್ತಮರು ಆ ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆಗಳು ತಾರತಮ್ಯದಲ್ಲಿ ಉತ್ತಮರು ಆ ಮನೋಭಿಮಾನಿ ದೇವತೆಗಳಿಗಿಂತ ಬುದ್ಧಿಗೆ ಅಭಿಮಾನಿಯಾಗಿರ್ತಕ್ಕಂಥ ಸರಸ್ವತೀ ದೇವಿ ಉತ್ತಮಳು ಅವಳಿಗಿಂತ ಮಹತ್ತತ್ವಾಭಿಮಾನಿ ಚತುರ್ಮುಖ ಬ್ರಹ್ಮದೇವರು ಉತ್ತಮರು ಅವರಿಗಿಂತ ಪ್ರಕೃತಿ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಉತ್ತಮಳು ಇವರೆಲ್ಲರಿಗಿಂತ ಪುರುಷೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಶ್ರೀಮನ್ನಾರಾಯಣನೇ ಸರ್ವೋತ್ತಮನು ಅವನಿಗೆ ಸಮರೇ ಇಲ್ಲ ಅಂತಾದಮೇಲೆ ಅವನಿಗಿಂತ ಉತ್ತಮ ಇರಲಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ತಾರತಮ್ಯದ ಮೇಲಿನ ಕೊನೆಯ ಕಕ್ಷೆ ಅಂಥೇಳಿದ್ರೆ ಅದೇ ಪರಮಾಗತಿ ಅದೇ ಸರ್ವೋತ್ತಮನಾದ ಪರಮಾತ್ಮನ ಸ್ಥಾನ ಹೀಗೆ ವಿಷ್ಣುವೇ ಪರಮ ಪ್ರಾಪ್ಯ ಅವನೇ ಪರಮಾಗತಿ ಅವನೇ ಸರ್ವೋತ್ತಮ ಅಂತ ಉಪನಿಷತ್ ತಿಳಿಸತ್ತೆ ಇನ್ನೊಂದು ಶುಚಿವಾಕ್ಯ ಹೇಳ್ತಾ ಇದೆ ಎಲ್ಲ ದೇವತೆಗಳು ಪರಮಾತ್ಮನ ಅಧೀನರಾಗಿದ್ದಾರೆ ಯಾಕೆ ಪರಮಾತ್ಮ ಇತರರಿಗಿಂತ ಉತ್ತಮ ಅಂದರೆ ಏನು ಅಂಥೇಳಿದ್ರೆ ಪರಮಶ್ರುತಿ ಆ ವಿಚಾರವನ್ನು ತಿಳಿಸತ್ತೆ ಸ್ವಾತಂತ್ರ್ಯ ಶಕ್ತಿ ವಿಜ್ಞಾನ ಸುಖಾದೈಹಿ ಅಖಿಲೈ ಗುಣೈ ನಿಸ್ಸೀಮತ್ವೇನ ತೇ ಸರ್ವೇ ತದ್ವಶ ಸರ್ವದೈವಚ ಪರಮಾತ್ಮ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರಿಗಿಂತ ಉತ್ತಮ ಅಂತಂದರೆ ಭಗವಂತ ಸಹಜವಾಗಿ ನಿರವಧಿಕವಾಗಿ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಉಳಿದೆಲ್ಲರೂ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಕೂಡ ಸ್ವತಂತ್ರರು ಆದ್ದರಿಂದ ಅವರೆಲ್ಲರೂ ಕೂಡ ಭಗವಂತನ ಅಧೀನರಾಗಿದ್ದಾರೆ ಭಗವಂತ ಬೇರೆ ಎಲ್ಲ ದೇವತೆಗಳಿಗಿಂತ ಉತ್ತಮನಾಗಿದ್ದಾನೆ ಅಂತಂದರೆ ಅವನ ಅನಂತ ಅಪಾರ ಮತ್ತು ಬೇರೆ ಯಾರಿಗೂ ಇಲ್ಲದೇ ಇರತಕ್ಕಂಥ ಕರ್ತೃತ್ವ ಶಕ್ತಿ ಕಲ್ಪನೆಗೂ ಮೀರುವಂಥ ಅದ್ಭುತವಾದ ಸಾಮರ್ಥ್ಯ ಅನಂತ ಕಲ್ಯಾಣ ಗುಣಪೂರ್ಣತೆ ಸಂಪೂರ್ಣವಾದ ನಿರ್ದೋಷತ್ವ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಇರೋದರಿಂದ ಅವನು ಸರ್ವೋತ್ತಮ ಪ್ರತಿ ಕ್ಷಣ ಕ್ಷಣಕ್ಕೂ ಬ್ರಹ್ಮಾಂಡದ ಸಕಲ ಚೇತನ ಅಚೇತನರು ತೃಣಜೀವಿಯಿಂದ ಪ್ರಾರಂಭ ಮಾಡಿ ಲಕ್ಷ್ಮೀ ಬ್ರಹ್ಮಾದಿಗಳ ತನಕನೂ ಸಕಲರ ಕ್ರಿಯೆ ಸಕಲ ಕ್ರಿಯೆಗಳು ಕೂಡ ಪರಮಾತ್ಮನಿಂದಲೇ ನಡೆಯುವಂಥದ್ದು ಭಗವಂತ ಎಲ್ಲ ಜೀವರ ಜಡಗಳ ಅಂತರ್ಯಾಮಿಯಾಗಿ ವ್ಯಾಪ್ತನ ಆಗಿತ್ತು ಅವರಿಂದ ಬರೇ ಕ್ರಿಯೆ ಮಾಡಿಸೋದಷ್ಟೇ ಅಲ್ಲ ತಾನು ಮಾಡಿ ಬಿಂಬರೂಪನಾಗಿ ಪ್ರತಿಬಿಂಬನಿಂದ ಕ್ರಿಯೆಯನ್ನು ಮಾಡಿಸ್ತಾನೆ ಪ್ರತಿ ಪ್ರತಿ ಕ್ಷಣದಲ್ಲಿ ಬ್ರಹ್ಮಾಂಡದ ಒಳಗೆ ಹೊರಗೆ ನಡೆಯುವಂತಹ ಎಲ್ಲ ಕ್ರಿಯೆಗಳಲ್ಲಿ ಪರಮಾತ್ಮ ಅನಾದಿ ಅನಂತ ಕಾಲದವರೆಗೆ ಈ ರೀತಿ ಪ್ರೇರ ಪ್ರೇರಕನಾಗಿ ನಿರಂತರವಾಗಿ ನಿಯಾಮಕನಾಗಿ ಇರ್ತಾನೆ ಕ್ರಿಯಾಶೀಲನಾಗಿ ಇರ್ತಾನೆ ಅನಂತ ಜೀವಿಗಳಲ್ಲಿ ಈ ರೀತಿಯಾಗಿ ಅನಂತ ಕಾರ್ಯಗಳನ್ನು ಲೀಲೆಯ ಅಂದರೆ ಅನಾಯಾಸವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಯಾಸ ಈ ರೀತಿ ಇಲ್ಲದೆ ತನ್ನ ಶಕ್ತಿಯ ಲೇಷಾಂಶದಿಂದ ಎಲ್ಲವನ್ನು ನಡೆಸ್ತಾನೆ ಸರ್ವೋತ್ತಮನಾದ ಪರಮಾತ್ಮ ಇದು ಭಗವಂತನ ಅಚಿತ್ಯಾಭುತ ಶಕ್ತಿ ಯಾರೂ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಒಂದು ವೇಳೆ ಪರಮಾತ್ಮ ಒಂದು ಕ್ಷಣ ಪ್ರೇರಕ ಪ್ರೇರ ಎಲ್ಲ ಕ್ರಿಯೆಗಳನ್ನು ಮಾಡಿಸದೇ ಇದ್ದಾರೆ ಅಕಸ್ಮಾತ್ ಆ ರೀತಿ ಒಂದು ಊಹೆ ಮಾಡಿಕೊಂಡ್ರೆ ಆ ರೀತಿ ಆಗೋಕ್ಕೆ ಸ ಇಲ್ಲ ಎಂದಿಗೂ ಅವನು ಪ್ರೇರೆ ಪ್ರೇರಕನೇ ಆಗಿರ್ತಾನೆ ಹೊರತೋ ಒಂದು ಕ್ಷಣವೂ ಅವನ ಕಾರ್ಯವನ್ನು ನಿಲ್ಲಿಸೋದಿಲ್ಲ ನಾವು ಊಹೆಗೆ ಒಂದು ಸೆಕೆಂಡ್ ಅಥವಾ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವನೇನಾರು ಈ ರೀತಿ ಕೆಲಸ ನಿಲ್ಲಿಸಿದರೆ ಅಂತ ಅಂದ್ಕೊಂಡ್ರೆ ತಕ್ಷಣವೇ ಇಡೀ ಜಗತ್ತು ಸ್ತಬ್ಧವಾಗಿ ಬಿಡತ್ತೆ ರಮಾ ಬ್ರಹ್ಮಾದಿಗಳಿಂದ ಹಿಡಿದು ಸಕಲ ಜೀವರು ಕಟ್ಟಿಗೆ ಜಡ ಸದೃಶರಾಗಿ ಇರ್ತಾರೆ ಕಟ್ಟಿಗೆಯ ಬೊಂಬೆ ಇದ್ದರೆ ಹೇಗೆ ನಿಷ್ಕ್ರಿಯವಾಗಿರುತ್ತೋ ಹಾಗಿರ್ತಾರೆ ಅದಕ್ಕಾಗಿಯೇ ತೇನವಿನ ತೃಣಮಪಿನ ಚಲತಿ ಇಷ್ಟೊಂದು ಸರ್ವಕರ್ತತ್ವದ ಸ್ವಾಮಿ ಸ್ವಾಮಿಯಾಗಿರೋದ್ರಿಂದ ಆತ ಸರ್ವೋತ್ತಮ ಇಂತಹ ಪರಮಾತ್ಮನ ಜ್ಞಾನವೂ ಸರ್ವಜ್ಞತ್ವವೂ ಕೂಡ ಅದೇ ರೀತಿಯಾಗಿ ಇರ್ತ ಪರಮಾತ್ಮ ತಿಳಿದಿರುವಷ್ಟಲ್ಲ ಆತನ ಬಗ್ಗೆ ಸಂಪೂರ್ಣವಾಗಿಯೂ ಅಲ್ಲ ಕಿಂಚಿತ್ತೂ ಲೇಷಾಂಶವನ್ನು ತಿಳ್ಕೊಳ್ಳಿಕ್ಕೂ ರಮಾಬ್ರಹ್ಮಾದಿ ಯಾವ ದೇವತೆಗಳಿಂದಲೂ ಕೂಡ ಸಾಧ್ಯ ಆಗಿಲ್ಲ ಅಷ್ಟೇ ಅಲ್ಲ ಎಲ್ಲರಿಂದಲೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕುಳಿತು ಚರ್ಚೆ ಮಾಡಿದಿರೋ ಪ್ರಯತ್ನ ಪಟ್ಟರೂ ಕೂಡ ಭಗವಂತನ ಗುಣಗಳನ್ನು ಗಣನೆ ಮಾಡೋದು ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ ಈ ಮಾತು ಲಕ್ಷ್ಮೀದೇವಿಯೇ ಸ್ವತಃ ಹೇಳಿರುವಂಥದ್ದು ಅವನ ಎಲ್ಲ ಅನಂತ ಗುಣಗಳು ಕೂಡ ಇದೇ ರೀತಿಯಾಗಿ ಇರುವಂಥದ್ದು ಸ್ವಾತಂತ್ರ್ಯ ಶಕ್ತಿ ಜ್ಞಾನ ವಿಜ್ಞಾನ ಸುಖ ಆನಂದ ಕರುಣೆ ಎಲ್ಲ ಅನಂತ ಗುಣಗಳು ಕೂಡ ಪರಿಪೂರ್ಣವಾಗಿ ನಿಸ್ಸೀಮವಾಗಿ ನಿರವಧಿಕವಾಗಿ ಅವನಲ್ಲಿ ಶೋಭೆಯನ್ನು ಉಂಟು ಮಾಡ್ತಾಯಿದೆ ಈ ಪರಿಯ ಶೋಭಗೂ ಮಿಕ್ಕ ಯಾವ ದೇವತೆಗಳಿಗೂ ಇಲ್ಲ ಅಂತ ಹೇಳಿದ ಮೇಲೆ ಎಲ್ಲ ದೇವತೆಗಳು ಕೂಡ ಅವನ ಅಧೀನರು ಅಂತ ಹೇಳಬೇಕಾಗತ್ತೆ ಅದರೊಳಗೇನು ಆಶ್ಚರ್ಯ ಇಲ್ಲ ಆದ್ದರಿಂದಲೂ ಪರಮಾತ್ಮ ಸರ್ವೋತ್ತಮ ದೇಶತಃ ಕಾಲತಃ ಪರಮಾತ್ಮನ ಜೊತೆಗೇ ಸದಾ ಇರುವಂತಹ ಲಕ್ಷ್ಮೀದೇವಿಯು ಕೂಡ ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಅವನ ಜೊತೆಗೇ ಇದ್ದರೂ ಲೇಷಾಂಶವನ್ನು ಕೂಡ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಅವಳಿಗೇ ಸಾಧ್ಯ ಆಗಿಲ್ಲ ಅಂದಮೇಲೆ ಸಾಮಾನ್ಯ ಜನರ ಪಾಡೇನು ಮಂಡುಕ್ಯ ಉಪನಿಷತ್ ಭಾಷೆಯಲ್ಲೂ ಆಚಾರ್ ಹೇಳ್ತಾರೆ ಸರ್ವೇಶ್ವರ ಏಷ ಸರ್ವಜ್ಞ ಏಷೋ ಅಂತರ್ಯಾಮಿ ಏಷ ಯೋನಿಹಿ ಸರ್ವಸ ಪ್ರಭವಾಪ್ಯವು ಹೀ ಭೂತಾನ ಭಗವಂತ ಸರ್ವರಿಗೂ ಈಶ್ವರ ಅಂದ್ರ ಒಡೆಯ ಏಷ ಸರ್ವಜ್ಞ ಸರ್ವನ್ನೂ ಬಲ್ಲವನೋ ನೊಬ್ಬನೇ ಭಗವಂತ ಸ್ವಪರಾಗತ ಅನಾಲೋಚನೆಯ ಸರ್ವ ವಿಷಯಕ ಜ್ಞಾನ ಈಶ್ವರ ಜ್ಞಾನಂ ಸರ್ವರ ಅಂತರ್ಯಾಮಿ ಜಗತ್ತಿನಲ್ಲಿರುವಂತಹ ಜಡ ಚೇತನ ಎಲ್ಲದರಲ್ಲೂ ಅಂತರ್ಯಾಮಿತ್ವೇನ ಸದಾಕಾಲ ಇರ್ತಕ್ಕಂಥವನು ಭಗವಂತ ಏಷಃ ಯೋನಿ ಸರ್ವಕ್ಕೂ ಕಾರಣನಾಗಿರ್ತಕ್ಕಂಥವನು ಸರ್ವರ ಸೃಷ್ಟಿ ಸಂಹಾರಾದಿಗಳಿಗೂ ಆತನೇ ಕಾರಣ ಹೀಗಾಗಿ ಆತ ಸರ್ವೋತ್ತಮ ಅದನ್ನೇ ಜಗನ್ನಾಥದಾಸರು ಹೇಳ್ತಾರೆ ಸರ್ವದೇವೋತ್ತಮನು ಸರ್ವಗ ಸರ್ವಗುಣ ಸಂಪೂರ್ಣ ಸರ್ವದ ಸರ್ವತಂತ್ರ ಸ್ವತಂತ್ರ ಸರ್ವ ಸರ್ವಾತ್ಮ ಸರ್ವತೋಮುಖ ಸರ್ವನಾಮಕ ಸರ್ವಜನ ಸಂಪೂಜ್ಯ ಶಾಶ್ವತ ಸರ್ವಕಾಮದ ಸರ್ವ ಸಾಕ್ಷಿಗ ಸರ್ವ ಇಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತ ಸರ್ವಗುಣ ಪರಿಪೂರ್ಣ ಸರ್ವ ಸ್ವತಂತ್ರ ಸರ್ವರಿಗೂ ಆಧಾರಭೂತನಾದವನವನೇ ಸರ್ವಾಶ್ರಯ ಎಲ್ಲರಿಗೂ ಆಶ್ರಯನಾಗಿದ್ದಾನೆ ಸರ್ವರ ಸ್ವಾಮಿ ವಿಶ್ವತೋಮುಖ ಸರ್ವತೋಮುಖ ಹೀಗೆ ಎಲ್ಲವೂ ಕೂಡ ಪರಮಾತ್ಮನೇ ಇಂತಹ ಎಲ್ಲ ಗುಣಗಳನ್ನು ಹೊಂದಿರುವಂತಹ ವಸ್ತು ಆಗಲಿ ವ್ಯಕ್ತಿಯಾಗಿ ಜಗತ್ತಿನಲ್ಲಿ ಇನ್ನಿಲ್ಲ ಆದ್ದರಿಂದ ನಿರುಪಮನಾದ ಪರಮಾತ್ಮನೇ ಸರ್ವೋತ್ತಮ ಸರ್ವಜನರಿಂದ ಸಮ್ಯಕ್ ಆರಾಧಿಸಲ್ಪಡೋನು ಅಂತಾದರೂ ಪರಮಾತ್ಮ ಅನಾದಿನಿತ್ಯ ಸರ್ವಜೀವರ ಸರ್ವ ಕಾಮನೆಗಳನ್ನು ಅವರವರ ಯೋಗ್ಯತಾನುಸಾರ ಈಡೇರಿಸುವಂಥವನು ಪರಮಾತ್ಮನೇ ಸರ್ವತ್ರ ಸರ್ವ ಸಾಕ್ಷಿಯಾಗಿರ್ತಕ್ಕಂಥವೂ ಅವನೇ ಸರ್ವವನ್ನೂ ಗೆಲ್ಲುವವನೇ ಅವನೇ ಸರ್ವಜಿತ್ ಹೀಗೆ ಸರ್ವೋತ್ತಮನಾದವನು ಭಗವಂತ ಇಂತಹ ಅಪಾರ ಮಹಿಮೆ ಭಗವಂತ ಸರ್ವೋತ್ತಮನಾಗಿದ್ದಾನೆ ಅಂತ ದಾಸುರ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾರೆ ಹೀಗೆ ಎಲ್ಲ ಶ್ರುತಿ ಸ್ಮೃತಿ ಪ್ರಮಾಣಗಳಿಂದ ಗುಣಪೂರ್ಣನಾಗಿರ್ತಕ್ಕಂಥ ದೋಷ ದೂರನಾದ ಜಗಜ್ಜನ್ಮಾದಿಗಳಿಗೆ ಕಾರಣನಾಗಿರ್ತಕ್ಕಂಥ ಪರಮಾತ್ಮನೇ ವಿಷ್ಣುವೇ ಸರ್ವೋತ್ತಮ ಸರ್ವೋತ್ತಮ ಅಂತ ಹೇಳೋದು ಶಾಸ್ತ್ರದ ಮಹಾನ್ ತಾತ್ಪರ್ಯ ಇದನ್ನು ಶ್ರೀಮದ್ ಆಚಾರ್ಯರುಮಗೆ ತೋರಿಸ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ಮತ ಅನುಯಾಯಿಗಳು ಕೆಲವೊಂದು ಆಕ್ಷೇಪಗಳನ್ನು ಮಾಡ್ತಾರೆ ವೇದಶಾಸ್ತ್ರಗಳಲ್ಲಿ ಕೆಲವು ಕಡೆ ಬ್ರಹ್ಮ ರುದ್ರ ಸ್ಕಂಧ ಗಣಪತಿ ಮೊದಲಾದ ಅನ್ಯ ದೇವತೆಗಳಿಗೂ ಜಗತ್ಕಾರಣತ್ವ ಸರ್ವೋತ್ತಮತ್ವ ಹೇಳಿದಾರಲ್ಲ ಅಂತ ಕೇಳಿದರೆ ವೇದವೇ ಈ ಸಮಸ್ಯೆಯನ್ನು ಬಗೆಹರಿಸತ್ತೆ ಅಂತ ಶ್ರೀಮದ ಆಚಾರ್ಯರದನ್ನು ತೋರಿಸ್ತಾರೆ ಯೋ ದೇವಾಂ ನಾಮದ ಏಕಏವ ಸ ಬ್ರಹ್ಮ ಸ ಸೇಂದ್ರ ಸೋಕ್ಷರ ಪರಮಃ ಸ್ವರಟ್ ಹೀಗೆಲ್ಲ ಇದ್ದರೆ ನಾಮಾನಿ ಸರ್ವಾಶಂತಿ ತಂ ವೈ ವಿಷ್ಣು ಪರಮ ಮುದಾಹರಂತೆ ಯ ಸ್ವತಂತ್ರ ಸದೈವೇಕ ಸ ವಿಷ್ಣು ಪರಮೋವತ ವಿಷ್ಣು ಒಬ್ಬನೇ ಎಲ್ಲ ದೇವತೆಗಳ ನಾಮದಿಂದ ಮುಖ್ಯವಾಚ್ಯನಾಗಿದ್ದಾನೆ ಅಂದರೆ ಪರಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ಹೇಳುವಂತಹ ನಾಮಗಳು ಶಬ್ದಗಳು ಅಮುಖ್ಯ ವೃತ್ತಿಯಿಂದ ಆಯಾ ದೇವತೆಗಳನ್ನು ಹೇಳ್ತಾ ಇದೆ ಆದ್ದರಿಂದ ಶಾಸ್ತ್ರದ ಆಂತರ್ಯ ಅಥವಾ ತಾತ್ಪರ್ಯ ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಇದರಿಂದ ನಾವು ತಿಳ್ಕೋಬೇಕು ಆದ್ದರಿಂದ ಅನ್ಯ ದೇವತೆಗಳಲ್ಲಿ ಜಗತ್ಕಾರಣತ್ವಾದಿಗಳನ್ನು ಹೇಳಿದ್ರೆ ಅದು ಆ ಶಬ್ದದಿಂದ ಪರಮ ಮುಖ್ಯ ವೃತ್ತಿಯಿಂದ ವಾಚನಾದ ವಿಷ್ಣುವಿಗೆ ಹೇಳಿದ್ದು ಅಂತ ಈ ರೀತಿಯಾಗಿ ಅಲ್ಲಿ ಮಾಡ್ಕೋಬೇಕು ನಾಸ್ತಿ ನಾರಾಯಣ ಸಮಭೂತೋ ನ ಭವಿಷ್ಯತಿ ಏತೆಯನ್ನು ಸತ್ಯವಾಕ್ಯನ ಸರ್ವಾರ್ಥಂ ಸಾಧೆಯಮ್ಯಹಂ ಅಂತ ಮಹಾಭಾರತದಲ್ಲಿ ತಿಳಿಸ್ತಾರೆ ನಾರಾಯಣನಿಗೆ ಸರಿಯಾಗಿರ್ತಕ್ಕಂಥ ಅಥವಾ ಅವನಿಗಿಂತ ಮಿಗಿಲಾದ ಶ್ರೇಷ್ಠವಾದ ದೈವ ಮತ್ತೊಂದಿಲ್ಲ ಹಿಂದೆ ಇರಲಿಲ್ಲ ಮುಂದೆ ಬರೋದಿಲ್ಲ ಇದು ಮಹಾಭಾರತದಲ್ಲಿ ಭಗವಾನ್ ವೇದವ್ಯಾಸ ದೇವರು ಹೇಳಿರುವಂಥ ಮಾತು ಇದರಿಂದ ಶ್ರೀಮದ್ ಆಚಾರ್ಯರು ತಾವು ಸಾಧಿಸಿರ್ತಕ್ಕಂಥ ಸಿದ್ಧಾಂತಕ್ಕೆ ಭಗವಾನ್ ವೇದವ್ಯಾಸರ ಸಮ್ಮತಿಯನ್ನು ಕೂಡ ನಮಗೆ ತೋರಿಸ್ಕೊಡ್ತಾರೆ ಆದ್ದರಿಂದ ಸರ್ವ ದೇವೋತ್ತಮನಾದವನು ಸರ್ವೋತ್ತಮನಾದವನು ಅಂತಾದರೆ ಪರಮಾತ್ಮನೇ ವೇದವ್ಯಾಸದೇವರು ಮತ್ತೆ ಹೇಳ್ತಾರೆ ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧತ್ಯ ಭುಜ ಮುಚ್ಚತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ ಹರಿವಂಶದಲ್ಲಿ ಈ ಮಾತು ಹೇಳ್ತಾರೆ ಎರಡೂ ಭುಜಗಳ ವೇದವ್ಯಾಸ ದೇವರು ಎರಡೂ ಭುಜಗಳನ್ನು ಮೇಲೆತ್ತಿ ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳ್ತಾರೆ ವೇದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಶಾಸ್ತ್ರವಿಲ್ಲ ಅಪೌರುಷೇಯವಾದದ್ದು ವೇದಗಳು ಕೇಶವನಿಗಿಂತ ಮಿಗಿಲಾಗಿರ್ತಕ್ಕಂಥ ದೈವ ಇಲ್ಲ ಅರ್ಥಾತ್ ಕೇಶವನಾಗಿರ್ತಕ್ಕಂಥ ವಿಷ್ಣುವೇ ಸರ್ವೋತ್ತಮ ಕಶ್ಚ ಕೇಶವ್ ಅಂದರೆ ಬ್ರಹ್ಮ ರುದ್ರ ಎಲ್ಲರಿಗೂ ನಿಯಾಮಕನಾಗಿರ್ತಕ್ಕಂಥ ವಿಷ್ಣುವೇ ಸರ್ವೋತ್ತಮ ಇದೇ ರೀತಿ ವೇದವ್ಯಾಸ ದೇವರ ಅತ್ಯಂತ ಪ್ರಿಯ ಶಿಷ್ಯರಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ಶಪಥ ಮಾಡಿ ಸಾತ್ವಿಕರ ಉದ್ಧಾರಕ್ಕಾಗಿ ಹೇಳ್ತಾರೆ ನ ಹರೆ ಹೇ ಪರಮೋ ನ ಹರೇ ಹೇ ಸದೃಶಃ ಯದಿ ನಾಮ ಪರೋ ನ ಭವೆತ್ ಸುಹರಿ ಕತಮಸ್ಯ ವಶೇ ಜಗತ್ತೇ ತದಭೂತ್ ಇತ್ಯಾದಿ ಎಲ್ಲ ಹೇಳಿ ಭಗವಂತನಿಗೆ ಮಿಗಿಲಾಗಿರ್ತಕ್ಕಂಥ ಅಥವಾ ಸರಿಯಾಗಿರ್ತಕ್ಕಂಥ ದೈವ ಮತ್ತೊಂದು ಇಲ್ಲ ಶ್ರೀಹರಿ ಸರ್ವೋತ್ತಮ ಅವನ ಶ್ರೀ ಸರ್ವೋತ್ತಮ ಆಗಿರದೇ ಇದ್ದರೆ ಈ ಜಗತ್ತು ಅವನ ವಶ ಹೇಗಾಗೋದಕ್ಕೆ ಸಾಧ್ಯ ಎಲ್ಲವೂ ಅವನ ವಶದಲ್ಲಿ ಇಲ್ಲದೇ ಇದ್ದರೆ ಎಲ್ಲರೂ ಒಂದು ವೇಳೆ ಸ್ವತಂತ್ರ ಆಗಿದ್ದರೆ ತಾವು ನಿತ್ಯ ಸುಖಿಗಳೇಕಾಗಿಲ್ಲ ಎಲ್ಲರೂ ಒಂದಲ್ಲ ಒಂದು ದುಃಖವನ್ನು ನಿರಂತರವಾಗಿ ಅನುಭವಿಸ್ತಾನೇ ಇದ್ದಾರೆ ನಿತ್ಯ ಸುಖ ಅನ್ನೋದು ಯಾರಿಗೂ ಇಲ್ಲ ಆದ್ದರಿಂದ ನಿತ್ಯ ದುಃಖವನ್ನು ಒಂದಲ್ಲ ಒಂದು ಕಾರಣಕ್ಕಾಗಿ ಅನುಭವಿಸೋದು ಎಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿರುವಂಥ ವಿಷಯ ಆದ್ದರಿಂದ ಭಗವಂತನೇ ಸರ್ವೋತ್ತಮ ಅಂತಹ ಸರ್ವೋತ್ತಮನಾದ ಭಗವಂತನನ್ನು ನಂಬಿ ಅವನ ಸೇವಾ ಮಾಡಿ ನೀವು ನಿತ್ಯ ಸುಖಿಗಳಾಗ್ರಿ ಪರಮ ಪುರುಷಾರ್ಥವನ್ನು ಹೊಂದಿರಿ ಆಚಾರ್ಯರು ಹಿತೋಪದೇಶವನ್ನು ಭಕ್ತರಿಗೆ ಮಾಡ್ತಾರೆ ಈ ಅಭಿಪ್ರಾಯವನ್ನೇ ತಿರಣ್ಯರು ಹರಿದಾಸರು ಆಗಿರ್ತಕ್ಕಂಥ ವಾದಿರಾಜರು ಕೂಡ ನಮಗೆ ತಿಳಿಸ್ತಾರೆ ಏನು ಶಪಥವ ಮಾಡಲಿ ವರಮಧ್ವಶಾಸ್ತ್ರವೇ ಸಕಲಶಾಸ್ತ್ರಕ್ಕೆ ಅಧಿಕೆಂದು ಶಿರಬರಿದು ಮುಂದಿರಿಸಲೋ ಗುರುಮಧ್ವರಾಯರೇ ಆತ್ಮರಕ್ಷಕರೆಂದು ಅನಲ ಕೈಯಲ್ಲಿ ಪಿಡಿಯಲೋ ವಿಧಿತ ದೈವಗಳೊಳಗೆ ವಿಷ್ಣು ಉತ್ತಮನೆಂದು ವೇದಗಳ ಒಡ ನುಡಿಸಲ ಸಿರಿ ಹಯವದನ ಅಮಿತಗುಣಪೂರ್ಣನೆಂದು ಅಶರೀರವ ನುಡಿಸಲು ಪ್ರಾಣ ಅದರಿಂದ ಸರ್ವಶಾಸ್ತ್ರಗಳ ಸಾರ ಅಂದರೆ ಭಗವಂತನೇ ಸರ್ವೋತ್ತಮ ಅದನ್ನು ನಮಗೆ ವಿವರಣಾತ್ಮಕವಾಗಿ ತಿಳಿಸ್ಕೊಡ್ಲಿಕ್ಕೆ ಹರಿಸರ್ವೋತ್ತಮ ಸಾರ ಅನ್ನೋ ಕೃತಿಯನ್ನು ರಚನೆ ಮಾಡಿ ಅನುಗ್ರಹಿಸಿದ್ದಾರೆ ವಿಜಯದಾಸರು ಹೇಳ್ತಾರೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿಗುಣ ಪರಿಪೂರ್ಣ ಅಂತರ ಬಹಿರವ್ಯಾಪ್ತ ಹರಿಪರತತ್ವ ಸಿರಿಯರಸ ಪರಮೇಷ್ಠಿ ಜನಕ ಹರಿ ಸರ್ವೇಶ್ವರ ವಿಜಯವಿಠಲ ನಿತ್ಯ ಈ ರೀತಿಯಾಗಿ ಎಲ್ಲ ಶಾಸ್ತ್ರ ಪ್ರಮಾಣಗಳಿಂದಲೂ ಸಿದ್ಧವಾಗಿರ್ತಕ್ಕಂಥ ವಿಷಯ ಅಂದರೆ ವಿಷ್ಣು ಸರ್ವೋತ್ತಮತ್ವ ಇದು ಮಧ್ವಮತದ ಪ್ರಧಾನ ಸಿದ್ಧಾಂತ ಆಗಿರುವಂಥದ್ದು ಅದೇ ರೀತಿಯಾಗಿ ಹರಿದಾಸರ ಪರಂಪರೆ ಹರಿಸರ್ವೋತ್ತಮನೆಂದು ಘಂಟಾಘೋಷವಾಗಿ ಸಾರಿರಿ ಅಂತ ಡಂಗುರವ ಸಾರಿರಯ್ಯ ಡಿಂಗರಿ ಕರೆಲ್ಲರು ಭೂಮಂಡಲಕ್ಕೆಲ್ಲ ಪಾಂಡುರಂಗ ಬಿಠಲ ಫಲ ದೈವ ಬೆಂದು ಇತ್ಯಾದಿ ಎಲ್ಲ ಹೇಳ್ತ ಹೊಡಿ ಮೇಲೆ ಕೈಯ ಗಡಗಡ ಹೊಡಿ ಮೇಲೆ ಕೈಯ ವೇದ ಗಮ್ಯ ಸಕಲಾತೀರ್ತಿ ಸಕಲಾರ್ಥಿನಿ ನಿವಾರಕ ಇತ್ಯಾದಿ ಎಲ್ಲ ಹೇಳ್ತಾರೆ ಹಾಗೆ ಸಕಲ ಶಾಸ್ತ್ರಗಳು ಏನನ್ನು ಹೇಳ್ತಾ ಇದೆಯೋ ಅದರ ಆಂತರ್ಯವನ್ನು ಪ್ರಕೃತ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಹರಿದಾಸರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ಆದ್ದರಿಂದ ವಿಷ್ಣುವೇ ಸರ್ವೋತ್ತಮ ಅಂತ ಇದುವರೆಗೆ ನಿರೂಪಣೆಯನ್ನು ಮಾಡಿದರು ಸರ್ವೋತ್ತಮನಾದ ಪರಮಾತ್ಮ ದೋಷ ದೂರ ಗುಣ ಪರಿಪೂರ್ಣ ಸಮಸ್ತ ಗುಣ ಸಂಪೂರ್ಣ ಸರ್ವ ವಿವರ್ಜಿತಂ ಅಂತ ಶ್ರೀಮನ್ನಾರಾಯಣನ ದೇಹ ಅಪ್ರಾಕೃತವಾಗಿರುವಂಥದ್ದು ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣನಾಗಿರೋದು ಗೀತಾಭಾಷಾದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು ದೇಹೋಯಂ ಸದಾನಂದೋ ನಕೃತಿ ನಿರ್ಮಿತ ಪರಿಪೂರ್ಣಶ್ಚರ್ವತ್ರ ತಾರಾಯಣಸ್ಯಹಂ ಅನಂತ ಅಪ್ರಾಕೃತ ಮಂಗಲಗ ಮಂಗಲಕರನಾಗಿರ್ತಕ್ಕಂಥವನು ಗುಣಪರಿಪೂರ್ಣನಾದವನು ಪರಮಾತ್ಮ ಭಗವಂತನ ಅನಂತ ಗುಣಗಳು ನಮ್ಮಂತೆ ಪ್ರಾಕೃತ ಅಲ್ಲ ಪಾಂಚಭತಿಕ ಅಲ್ಲ ಆತನ ಗುಣಗಳು ಉಳಿದೆಲ್ಲರಿಗಿಂತನೂ ಕೂಡ ವಿಲಕ್ಷಣವಾಗಿರುವಂಥದ್ದು ಚೇತನ ಅಚೇತನ ವಿಲಕ್ಷಣ ಅದಕ್ಕೆ ತಿಳಿಸ್ತಾರೆ ನೈವ ಪ್ರಕೃತಿ ನಿರ್ಮಿತಂ ಅದು ಪ್ರಕೃತಿ ಅಥವಾ ಪ್ರಾಕೃತಿಕ ಸಂಬಂಧ ಇಲ್ಲದೇ ಇರೋದರಿಂದನೇ ಅವೆಲ್ಲವೂ ಕೂಡ ನಿತ್ಯವಾಗಿರುವಂಥದ್ದು ಅವನ ಸ್ವರೂಪಭೂತವೇ ಆಗಿರುವಂಥದ್ದು ಉದಾಹರಣೆಗೆ ಆನಂದ ಅಂತ ಭಗವಂತನ ಒಂದು ಗುಣವನ್ನು ತಗೊಂಡರೆ ಅವನು ಅನುಭವಿಸುವಂತಹ ಆನಂದ ಮತ್ಯಾವ ಚೇತನರಿಗೂ ಇಲ್ಲ ಎಲ್ಲಿ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹುಡುಕಿದರೂ ಆ ಭಗವಂತ ಅನುಭವಿಸುವ ಆನಂದದ ಲೇಷಾಂಶವೂ ಕೂಡ ಇಲ್ಲ ಅವನ ಆನಂದ ಗುಣದ ಗುಣಮಟ್ಟವೇ ಅದ್ವಿತೀಯವಾಗಿ ಅತ್ಯಂತ ಉತ್ಕೃಷ್ಟವಾಗಿ ಇರುವಂಥದ್ದು ಅವನ ಆನಂದದಲ್ಲಿ ಅನಂತ ಪ್ರಕಾರ ಇದೆ ಮಹಾಲಕ್ಷ್ಮೀ ದೇವಿ ನಿತ್ಯಾಭಿಯೋಗಿನಿ ಆಗಿದ್ದೋಳು ಪರಮಾತ್ಮನ ಜೊತೆಗೆ ಇದ್ದೋಳು ಸಾಕಲ್ಯನ್ನು ತಿಳಿಯದಷ್ಟು ಅನಂತವಾಗಿದೆ ಪರಮಾತ್ಮನ ಗುಣಗಳು ಇಂತಹ ಅನಂತ ಗು ಕಲ್ಯಾಣ ಗುಣ ಪರಿಪೂರ್ಣನಾದವು ಭಗವಂತ ಅವನ ಶರೀರ ಅಪ್ರಾಕೃತವಾಗಿರುವಂಥದ್ದು ಗುಣಗಳು ಇರಬಹುದು ಆದರೆ ಶರೀರ ಇದೆ ಅಂದಮೇಲೆ ದೋಷಗಳು ಇರಲೇಬೇಕಲ್ಲ ಅಂತ ಪ್ರಶ್ನೆ ಬಂದರೆ ಈ ಜಗತ್ತಿನಲ್ಲಿ ಶರೀರ ಇದ್ದಲ್ಲಿ ದೋಷಗಳು ಕಂಡಿರೋದು ನಿಜ ಶಾಸ್ತ್ರ ಹೇಳುತ್ತೆ ಸರ್ವ ದೋಷ ವಿವರ್ಜಿತ ಪರಮಾತ್ಮ ದೋಷದೂರ ಎಲ್ಲ ದೋಷಗಳಿಂದ ದೂರನಾಗಿದ್ದಾನೆ ಆತನ ಶರೀರ ನಮ್ಮಂತೆ ಪ್ರಾಕೃತ ಶರೀರ ಅಲ್ಲ ನಾವು ಕಂಡಿರೋದು ದೋಷಗಳೆಲ್ಲೇ ಪ್ರಾಕೃತ ಶರೀರದಲ್ಲಿ ಮಾತ್ರ ಅದಕ್ಕೆ ತಿಳಿಸ್ತಾರೆ ನೈವ ಪ್ರಕೃತಿ ನಿರ್ಮಿತ ಪರಮಾತ್ಮನ ಶರೀರ ಪ್ರಕೃತಿಯಿಂದ ಆದದ್ದಲ್ಲ ಪ್ರಾಕೃತ ಶರೀರ ಅಲ್ಲ ಶ್ರೀಮದಾಚಾರ್ಯ ಹೇಳ್ತಾರೆ ನಿಖಿಲಪೂರ್ಣ ಗುಣೈಕ ದೇಹಂ ಅಪ್ರಾಕೃತವಾಗಿರ್ತಕ್ಕಂಥ ಕಲ್ಯಾಣ ಗುಣಗಳೇ ಆತನ ಶರೀರ ಆದ್ದರಿಂದ ಅನ್ಯತ್ರ ಪ್ರಾಕೃತ ಶರೀರಗಳಲ್ಲಿ ಕಂಡ ದೋಷಗಳನ್ನು ಅಪ್ರಾಕೃತವಾಗಿರ್ತಕ್ಕಂಥ ಅವನಲ್ಲಿ ಹುಡುಕುವಂಥ ದಡ್ಡತನವನ್ನು ನೀವು ಎಂದೂ ಮಾಡಬೇಡ್ರಿ ಅಂತ ಶ್ರೀಮದಾಚಾರ್ಯರು ಹರಿ ದೋಷ ದೂರ ಸರ್ವದೋಷ ವಿವರ್ಜಿತ ಗುಣಪೂರ್ಣನಾದವನು ಭಗವಂತ ಸರ್ವದೋಷ ವಿವರ್ಜಿತ ಸರ್ವ ಗುಣ ಸಂಪೂರ್ಣನಾಗಿರ್ತಕ್ಕಂಥವನು ಭಗವಂತ ಎಲ್ಲರೂ ಎಲ್ಲವೂ ಯಾರ ಅಧೀನ ಆಗಿದೆಯೋ ಯಾರು ಸರ್ವ ಸಂತ ಅಂತಹ ವಿಷ್ಣುವೇ ಸರ್ವೋತ್ತಮ ಜನನ ಮರಣಾದಿ ದೋಷ ರೈತನಾಗಿದ್ದಾನೆ ಇಂತಹ ಭಗವಂತ ಸರ್ವತಂತ್ರ ಸ್ವತಂತ್ರ ಇದು ವೇದ ಪ್ರಾಮಾಣ್ಯವನ್ನು ಹೊಂದಿರುವಂಥದ್ದು ತನ್ನ ಇಚ್ಛೆಯಂತೆ ಸ್ವಾಭಾವಿಕವಾಗಿಯೇ ಭಗವಂತ ಗುಣಪೂರ್ಣನಾಗಿರಲಿಕ್ಕೆ ಸಮರ್ಥ ಶಕ್ತ ಪೂರ್ಣ ಗುಣಮಯನಾಗಿರುವಂಥ ಸಂದರ್ಭ ಇದ್ದಾಗ ದೋಷಕ್ಕೆ ಎಲ್ಲಿ ಅವಕಾಶ ಅದಕ್ಕೊಂದು ದುಷ್ಟಾಂತ ಕೊಡಬೇಕು ಅಂತಾದರೆ ಸೂರ್ಯ ಪ್ರಕಾಶ ಇದ್ದಾಗ ಕತ್ತಲೆ ಇರುತ್ತೇನೂ ಇಲ್ಲ ಕತ್ತಲೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಸೂರ್ಯನಲ್ಲಿರುವಂತಹ ಪ್ರಕಾಶಕ್ಕೂ ಆತನೇ ಕಾರಣ ಅನಂತ ಕೋಟಿ ಸೂರ್ಯ ಪ್ರಕಾಶನಾಗಿರ್ತಕ್ಕಂಥ ಭಗವಂತನಲ್ಲಿ ದೋಷದ ನೆರಳು ಕೂಡ ಸುಳಿಯೋದಿಕ್ಕು ಸಾಧ್ಯ ಇಲ್ಲ ಸರ್ವರ ಸಕಲ ಗುಣದೋಷಗಳಿಗೆ ಆತ ನಿಯಾಮಕನಾಗಿರುವಂಥವನು ಭಗವಂತ ಇಡೀ ಜಗತ್ತಿಗೆ ಮತ್ತು ಜಗತ್ತಿನ ಜೀವಿಗಳ ಜನನ ಮರಣ ಎಲ್ಲವೂ ಕೂಡ ಭಗವಂತನ ಕೈಯಲ್ಲಿ ಇದೆ ಅಂತಂದ ಮೇಲೆ ಆತನಿಗೆ ಜನನ ಮರಣ ಇದೆ ಅಂತಾಗಲಿ ಬೇರೆ ದೋಷಗಳಿದ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಯಾವ ದೋಷಗಳು ಕೂಡ ಭಗವಂತನಲ್ಲಿ ಇಲ್ಲ ಆತ ಸರ್ವತಂತ್ರ ಸ್ವತಂತ್ರನಾದದ್ದರಿಂದಲೇ ಸರ್ವಗುಣ ಸಂಪೂರ್ಣನಾಗಿರ್ಲಿಕ್ಕೆ ಸಾಧ್ಯ ಸರ್ವ ದೋಷ ದೂರನಾಗಿರೋದು ಸಾಧ್ಯ ಹೀಗೆ ಉಪನಿಷತ್ತು ಭಗವಂತನ ಗುಣಪೂರ್ಣತ್ವ ಮತ್ತು ನಿರ್ದೋಷತ್ವವನ್ನು ತಿಳಿಸುತ್ತೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಸಂವಾದ ಬರುತ್ತೆ ನಾರದರು ಬ್ರಹ್ಮದೇವರನ್ನು ಪ್ರಶ್ನೆ ಮಾಡುತ್ತಾರೆ ಸರ್ವೋತ್ತಮ ಶ್ರೀ ವಿಷ್ಣು ಅಂತಾಗಿದ್ದರೆ ಅವನು ನಿರ್ದೋಷ ಅಂತಾಗಿದ್ದರೆ ಮನುಷ್ಯನಾಗಿ ಯಾಕೆ ಹುಟ್ಟದ ಅಥವಾ ಅವತಾರ ಮಾಡ್ದ ಮನುಷ್ಯನಾಗಿ ಅವತರಿಸ್ದಾಗ ಅಥವಾ ಹುಟ್ಟಿದಾಗ ಸುಖ ದುಃಖ ದೋಷ ಉಳ್ಳವನಾಗಿ ಕಂಡದ್ದು ಹೇಗೆ ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ಆಗ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ ಮಿಕ್ಕ ಮಾನವರಂತೆ ಜನನ ಮರಣಾದಿಗಳು ಭಗವಂತನಿಗೆ ಇಲ್ಲವೇ ಇಲ್ಲ ಶುಕ್ಲ ಶುಕ್ಲಶೋಣಿತ ಸಂಬಂಧದಿಂದ ಸ್ತ್ರೀ ಪುರುಷರ ಸಂಪರ್ಕದಿಂದ ಉಂಟಾಗುವಂತಹ ಆ ಮಲಿನ ಪ್ರಾಕೃತ ದೇಹದ ಸಂಬಂಧ ಪರಮಾತ್ಮನಿಗೆ ಯಾವತ್ತೂ ಇಲ್ಲ ಬ್ರಹ್ಮಾದಿ ಸಕಲ ಜೀವರಿಗೆ ಪ್ರಾಕೃತ ದೇಹ ಸಂಬಂಧ ಉತ್ಪತ್ತಿ ತನ್ನ ನಿರ್ದೋಷ ಅಪ್ರಾಕೃತ ಸುಖ ಜ್ಞಾನಾನಂದ ಗುಣಮಯ ರೂಪ ಅಭಿವ್ಯಕ್ತಗೊಳಿಸೋದು ಅವತಾರ ಮಾಡೋದು ಪ್ರಾದುರ್ಭವಿಸೋದು ಇದೇ ವಿಷ್ಣುವಿನ ಜನನ ತನ್ನ ಅವ್ಯಕ್ತ ಸ್ವರೂಪ ವ್ಯಕ್ತಗೊಳಿಸೋದೇ ಅವತಾರ ಅಂತ ಅರ್ಥ ಜನಿ ಪ್ರಾದುರ್ಭಾವೇ ಈ ವ್ಯಕ್ತ ಸ್ವರೂಪವನ್ನು ಅವ್ಯಕ್ತ ಸ್ವರೂಪ ಮಾಡೋದೇ ಅವಿ ಈ ರೀತಿಯಾಗಿ ಆವಿರ್ಭವಿಸೋದೆ ಅವತಾರದ ಸಮಾಪ್ತಿ ಅಂದರೆ ಅವ್ಯಕ್ತವಾಗಿದ್ದನ್ನು ವ್ಯಕ್ತ ಮಾಡೋದು ಅವತಾರ ವ್ಯಕ್ತವಾಗಿದ್ದನ್ನು ಅವ್ಯಕ್ತ ಮಾಡೋದು ಅವತಾರದ ಸಮಾಪ್ತಿ ಅವತಾರ ರೂಪಗಳಲ್ಲಿ ಆತ ಏನಾದರೂ ಗಾಯಗೊಂಡ ಶಮಪಟ್ಟ ಅಜ್ಞಾನ ದುಃಖಾದಿಗಳನ್ನು ಏನಾದ್ರು ತೋರಿಸಿದ್ದು ಕಂಡು ಅದು ಕೇವಲ ಹಸುರ ಜನಮೋಹನಾರ್ಥಕ್ಕಾಗಿ ಮಾಡಿದ್ದು ಅಂತ ತಿಳ್ಕೊಬೇಕು ಹಸುರರು ತಮ್ಮ ತಮ್ಮ ದಾರಿಯನ್ನು ಹಿಡಿಬೇಕು ತಮಸ್ಸಿಗೆ ಹೋಗಬೇಕು ಆ ಕಾರಣಕ್ಕಾಗಿ ಪರಮಾತ್ಮ ಮಾಡಿದಂತಹ ಕ್ರಿಯೆಗಳು ಅದೇ ರೀತಿಯಾಗಿ ಲೋಕ ಶಿಕ್ಷಣಕ್ಕಾಗಿ ಈ ಎಲ್ಲ ಕ್ರಿಯೆಗಳನ್ನು ಕೂಡ ಅವತಾರ ರೂಪದಲ್ಲಿ ಮಾಡಿರೋದು ಇಂಥ ಪರಮಾತ್ಮ ಚ್ಯುತಿ ಇಲ್ಲದೇ ಇರ್ತಕ್ಕಂಥ ಅಚ್ಯುತ ಚತುರ್ವಿಧ ನಾಶರಹಿತನಾದವನು ಅದರಿಂದ ಸರ್ವೋತ್ತಮನಾದವನು ಪರಮಾತ್ಮ ಚತುರ್ವಿಧ ನಾಶಗಳು ಯಾವುದು ಅಂದರೆ ಅನಿತ್ಯತ್ವ ದೇಹಹಾನಿಹಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ಶ್ರೀಹರಿ ನಿತ್ಯ ಅನಿತ್ಯತ್ವ ಅನ್ನೋದು ಪರಮಾತ್ಮನಿಗೆ ಯಾವತ್ತೂ ಇಲ್ಲ ಅಪ್ರಾಕೃತ ಪುರುಷ ಅದರಿಂದ ದೇಹನಾಶನೂ ಇಲ್ಲ ಸಚ್ಚಿದಾನಂದಮಯ ಶರೀರಿ ಅಥವಾ ಶರೀರಿ ಸರ್ವರ ಸುಖ ದುಃಖಗಳಿಗೆ ನ್ಯಾಮ ನಿಯಾಮಕನಾದವನು ಅಂದಮೇಲೆ ಅವನಿಗೆಲ್ಲಿಂದ ದುಃಖ ಬರಲಿಕ್ಕೆ ಸಾಧ್ಯ ಸರ್ವೋತ್ತಮ ಗುಣಪೂರ್ಣ ಆತನಲ್ಲಿ ಯಾವ ವಿಚಾರದಲ್ಲೂ ಕೂಡ ಅಪೂರ್ಣತೆ ಅನ್ನೋದು ಇಲ್ಲೇ ಇಲ್ಲ ಹೀಗೆ ಜನನ ಮರಣಗಳೂ ಇಲ್ಲ ದೇಹ ಅನ್ನೋ ವಿಚಾರವೂ ಇಲ್ಲ ಬದ್ಧತೆ ವಿಧಿ ಅರಿತು ಈ ರೀತಿಯಾಗಿ ನಡೀಬೇಕು ಅಂತ ಬಂಧನವೂ ಇಲ್ಲ ಅಜ್ಞಾನ ದುಃಖಾದಿಗಳು ಮೊದಲೇ ಇಲ್ಲ ಆತನ ಸ್ಮರಣೆ ಮಾಡಿದರೆ ಅಜ್ಞಾನನಾಶ ಆಗಿ ಜ್ಞಾನ ಬರ್ತಾ ಇದೆ ದುಃಖ ಹೋಗಿ ಸುಖ ಬರ್ತಾ ಅಂದಮೇಲೆ ಅವನಿಗೆ ಇದೆಲ್ಲ ಎಲ್ಲಿ ಸಾಧ್ಯವೇ ಇಲ್ಲ ಆತ ಸತ್ಯ ನಿತ್ಯ ಸರ್ವಜ್ಞ ಸ್ವತಂತ್ರ ಗುಣಪೂರ್ಣ ಸರ್ವದೋಷ ದೂರನಾಗಿ ಇದ್ದಾನೆ ಅದನ್ನೇ ಶ್ರುತಿ ಹೇಳ್ತಾ ಇದೆ ಉತ್ಪತ್ತಿರ್ವಾಸುದೇವ ಪ್ರಾದುರ್ಭಾವೋ ನ ಚಾಪರ ದೇಹೋತ್ಪತ್ತಿ ತದನ್ಯಾಂ ಬ್ರಹ್ಮಾಧೀನಾ ತದೀರಣಾತ್ ಆದ್ದರಿಂದ ಪರಮಾತ್ಮನ ಪ್ರಾದುರ್ಭಾವ ಜನೀ ಪ್ರಾದುರ್ಭಾವೆ ಅಂತ ಜನ್ಮ ಬೆಂಬುವುದು ಅವತಾರ ಅಂತ ಬ್ರಹ್ಮಾದಿ ಸಕಲ ಜೀವರಿಗೆ ಪ್ರಾಕೃತ ದೇಹ ಸಂಬಂಧದ ಉತ್ಪತ್ತಿಯನ್ನು ಮಾಡೋದು ತನ್ನ ನಿರ್ದೋಷ ಅಪ್ರಾಕೃತ ಜ್ಞಾನಾನಂದಮಯ ಗುಣಮಯವಾಗಿರ್ತಕ್ಕಂಥ ರೂಪವನ್ನು ಅಭಿವ್ಯಕ್ತಗೊಳಿಸೋದೇನಿದೆಯಲ್ಲ ಅದೇ ಅವತಾರ ಜನನ ಪ್ರಾದುರ್ಭಾವ ಅಂತ ನನ್ನ ಹೆಸರಿನಿಂದ ಕಲಿಸ್ಕೊಳ್ಳುವಂಥದ್ದು ಇಂತಹ ಪರಮಾತ್ಮ ಸದಾ ಅನಂತ ಗುಣ ಪರಿಪೂರ್ಣನಾಗಿ ಇರಬೇಕಾದ್ರೆ ಆ ರೀತಿಯಾಗಿರ್ತಕ್ಕಂಥ ಸಂಕಲ್ಪ ಇಚ್ಛೆ ಅವನಿಗಿದೆ ಅದರಿಂದ ಅದೇ ರೀತಿಯಾಗಿ ಇರ್ತಾನೆ ಭಗವಂತ ದೋಷ ದೂರನಾಗಿರುವಂತಹ ಇಚ್ಛೆಯನ್ನು ಹೊಂದಿದ್ದಾನೆ ಅದೇ ರೀತಿಯಾಗಿ ಸ್ವತಂತ್ರನೂ ಸಮರ್ಥನೂ ಆತ ನಿರ್ದೋಷ ಅಂತ ಕರೆಸ್ಕೊತಾನೆ ಎಲ್ಲ ಶ್ರುತಿಗಳು ಪರಮಾತ್ಮನನ್ನು ನಿರ್ಗುಣ ಅಂತ ಬಣ್ಣಿಸ್ತಾವಲ್ಲ ಇದು ಹೇಗೆ ಅಂತ ಪರಮತಿಯರ ಆಕ್ಷೇಪ ನಿರ್ಗುಣ ಅಂದರೆ ಗುಣರಹಿತ ಅಂತ ಅವರು ಅರ್ಥ ಮಾಡುವಂಥದ್ದು ಶಾಸ್ತ್ರದ ಅರ್ಥವನ್ನು ನಿಶ್ಚಯ ಮಾಡೋದಕ್ಕೆ ಒಂದು ಕ್ರಮ ಅಂತಿರುತ್ತೆ ಶ್ರೀಮದ್ ಆಚಾರ್ಯರು ಅದನ್ನು ವಿವರಣೆ ಕೊಡ್ತಾರೆ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಅರ್ಥವಾದ ಫಲ ಎಲ್ಲ ಕ್ರಮ ವಿಧಾನಗಳಿಂದ ಶಾಸ್ತ್ರವನ್ನು ನಿರ್ಣಯ ಮಾಡಿದಾಗ ಶಾಸ್ತ್ರಾರ್ಥ ಅನ್ನೋದು ನಿಶ್ಚಯ ಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಇಲ್ಲಿ ನಿರ್ಗುಣಶ್ಚ ಅನ್ನೋ ವಾಕ್ಯ ಏನಿದೆಯಲ್ಲ ಅದರ ಹಿಂದೆ ಮುಂದೆ ಏನಿದೆ ಅನ್ನೋದನ್ನು ವಿಚಾರ ಮಾಡಬೇಕು ಆ ಎಲ್ಲ ಶಬ್ದಗಳನ್ನು ವಾಕ್ಯಗಳನ್ನು ವಿಮರ್ಶನೆ ಮಾಡಿದಾಗ ಅದರ ಸುತ್ತಮುತ್ತಲೂ ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳ ವಿವರಣೆ ಇರೋದರಿಂದ ಮತ್ತೆ ಆ ಎಲ್ಲ ಗುಣಗಳಿಂದ ಪೂರ್ಣನಾಗಿರೋನು ಪರಮಾತ್ಮ ತಿಳಿಸ್ತಾ ಇರೋದರಿಂದ ಪರಮಾತ್ಮ ಅಪ್ರಾಕೃತ ಗುಣಪೂರ್ಣ ಆತನಲ್ಲಿ ನಿರ್ಗುಣ ಅಂದರೆ ಪ್ರಾಕೃತ ಗುಣಗಳಿಲ್ಲ ನಮ್ಮ ನಿಮ್ಮಲ್ಲಿರುವಂತೆ ಸತ್ವ ರಜಾ ತಮ ಅಂತ ಏನಿದೆಯಲ್ಲ ಅವನು ಪ್ರಾಕೃತ ಗುಣರಾಹಿತ್ಯವನ್ನು ಹೇಳಲಿಕ್ಕಾಗಿ ನಿರ್ಗುಣ ಅಂತ ಹೇಳಿದ್ದೆ ಹೊರತು ನೀವು ತಿಳಿದಂತೆ ಗುಣಗಳೇ ಇಲ್ಲ ಅಂತ ಅಲ್ಲ ಅಂತ ಹೇಳ್ತಾರ ಪರಮಾತ್ಮನ ಅನಂತ ಶಕ್ತಿ ಎಣಿಕೆಗೂ ನಿಲುಕದೇ ಇರತಕ್ಕಂಥ ಅನಂತ ಗುಣಗಳನ್ನ ಹೊಂದಿದ್ದಾನೆ ಯಾರಿಗೂ ಮಹಾಲಕ್ಷ್ಮಿಗೂ ಸಾಕಲ್ಯನ ತಿಳಿಯದಷ್ಟು ಗುಣಗಳು ಪರಮಾತ್ಮನಲ್ಲಿ ಅನಂತವಾಗಿ ಇರುವಂಥದ್ದು ಒಂದೊಂದು ಗುಣವೂ ಅನಂತವಾಗಿರುವಂಥದ್ದು ಅಂತಹ ಭವ್ಯ ಸ್ವರೂಪನಾದ ಪರಮಾತ್ಮನೇ ಸರ್ವೋತ್ತಮ